ಓ ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಮೊದಲನೇದಾದಂಥ ವಿದ್ಯೇಶ್ವರ ಸಮಿತಿಯಲ್ಲಿ ನಾವು ಇಪ್ಪತ್ತೆರಡು ಅಧ್ಯಾಯಗಳನ್ನು ಈಗಾಗಲೇ ನೋಡಿದ್ದೇವೆ ಈಗ ಇಪ್ಪತ್ತ ಅಧ್ಯಾಯವನ್ನು ನೋಡೋಣ ಶ್ರೀ ಓಂ ನಮಃ ಶಿವಾಯ ಅಥ ಶ್ರೀಶಿವಮಹಾಪುರೀ ತ್ರಶೋಧ್ಯಾಷಯೌಚು ಸೂತ ಸೂತ ಮಹಾಭಾಗವ್ಯಾ ಶಿಷ್ಯನಮಸ್ತು ತದೇ ವ್ಯಾಸ ಬ್ರೂಹಿ ಭಸ್ಮಹಾತ್ಮ್ಯ ಮುತ್ತಮ ತುಕ್ಷತ್ಮ್ಯಂ ನಾಮತ್ಮ್ಯ ಮುತ್ತಮಂ ತ್ರೂಹಿ ಸುಪ್ರೀತಿಯ ಮನಂದಯ ಮಾನಸಿಮುನು ಶೌನಕಾಧಿಗಳು ಈ ರೋಮಹರ್ಷಣ್ರಂಥ ಸೂತ ಮುನಿಗಳನ್ನು ರೋಮಹರ್ಷಣರೆಂಬ ಹೆಸರಿನ ಸೂತ ಮುನಿಗಳನ್ನು ಪ್ರಶ್ನಿಸ್ತಾರೆ ಇಲ್ಲೇ ಮಹಾಮಹಿಮೆಯುಳ್ಳ ಮಹಾಭಾಗನಾದಂತಹ ವ್ಯಾಸ ಶಿಷ್ಯನೂ ಆಗಿರ್ತಕ್ಕಂಥ ಸೂತ ನಮಸ್ಕಾರವಿರಲಿ ಆ ವ್ಯಾಸರು ಗುರುಗಳಾದಂಥ ವ್ಯಾಸರು ನಿಮಗೆ ಭಸ್ಮದ ಮಹಾತ್ಮೆಯನ್ನು ರುದ್ರಾಕ್ಷದ ಮಹಾತ್ಮೆಯನ್ನು ಶಿವನಾಮದ ಮಹಾತ್ಮೆಯನ್ನು ಈ ಮೂರನ್ನು ಹೇಗೆ ಹೇಳಿದ್ದಾರೋ ಹಾಗೆಯೇ ಅದನ್ನು ನಮಗೆ ಪ್ರೀತಿಯಿಂದ ಅದನ್ನು ಪ್ರತ್ಯೇಕವಾಗಿ ಈ ಮೂರನ್ನು ಕೂಡ ಹೇಳಿ ನಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವ ಅಂತೇಳಿ ಕೇಳ್ತಾರೆ ಆಗ ಸೂತಮುನಿಗಳು ಹೇಳ್ತಾರೆ ಸೂತವಾಚ ಸಾಧು ಪೃಷ್ಟಂಭವದ್ಭಿಶ್ಚ ಲೋಕಾನಾಂ ಹಿತಕಾರಕಂ ಭವಂತೋ ವೈ ಮಹಾಧನ್ಯ ಪವಿತ್ರಃ ಕುಲಭೂಷಣ ಹೇಳ್ತಾರೆ ಸಾಧು ಪೃಷ್ಟಿ ಚ ಎಲೆಯ ಮುನಿಗಳೇ ನೀವು ಕೇಳಿದ್ದು ಸಾಧುವಾದದ್ದೇ ಒಳ್ಳೆಯ ಪ್ರಶ್ನೆಯೇ ನಿಮ್ಮಿಂದ ಕೇಳಲ್ಪಟ್ಟಂಥ ಪ್ರಶ್ನೆ ನಿಮ್ಮಿಂದ ಸರಿಯಾಗಿ ಪ್ರಶ್ನಿಸಲ್ಪಟ್ಟಿದೆ ಸಾಧು ಪೃಷ್ಠವದ್ಭಿಹಿ ಚ ಮತ್ತು ಲೋಕಾನಾಂ ಹಿತಕಾರಕಂ ಅಲ್ಲದೆ ಈ ವಿಷಯ ನೀವು ಪ್ರಶ್ನೆ ಮಾಡಿದಿರತಕ್ಕಂಥ ವಿಷಯವು ಲೋಕಕ್ಕೆ ಹಿತವನ್ನುಂಟು ಮಾಡುವಂಥದ್ದಾಗಿದೆ ಭವಂತೋ ವೈ ಮಹಾಧನ್ಯ ಪವಿತ್ರಾಹ ಕುಭೂಷಣಾ ನೀವಾದರೂ ತಾವುಗಳಾದರೂ ಮಹಾಧನ್ಯರುಗಳು ಶಿವನನ್ನೇ ಶ್ರೇಷ್ಠ ದೇವನೇ ಎಂದು ಭಾವಿಸ್ತಕ್ಕಂಥ ನೀವೆಲ್ಲರೂ ಕೂಡ ಪರಮಧನ್ಯರು ಕೃತಾರ್ಥರು ಪುಣ್ಯವಂತರು ಅಂತೇಳಿ ಹ್ಞೂ ಹಾಗೆ ಪವಿತ್ರರು ಕುಲಭೂಷಣರು ನಿಮ್ಮ ಕುಲಕ್ಕೆ ನೀವು ತಿಲಕ ಪ್ರಾಯರಾಗಿದ್ದೀರಾ ಯಶಾಂಚವ ಶಿವಸ್ಸಾಕ್ಷಾತ್ ದೈವತಂ ಪರಮಮ್ಮತಂ ಸದಾ ಶಿವಕಥಾ ಲೋಕೇ ವಲ್ಲಭತಾಂ ಸದಾ ನಿಮ್ಮ ಕುಲಕ್ಕೆ ನೀವು ಅಲಂಕಾರ ಪ್ರಾಯರು ನಿಮ್ಮೆಲ್ಲರಿಗೂ ಕೂಡ ಈ ಸದಾಶಿವನ ಕಥೆ ಲೋಕದಲ್ಲಿ ತುಂಬ ಪ್ರಿಯವಾದದು ಯಾರು ಶಿವನನ್ನು ನಿತ್ಯವೂ ಉಪಾಸನೆ ಮಾಡ್ತಾರೋ ತೇ ಧನ್ಯಾಶ್ಚ ಕೃತಾರ್ಥ್ಚ ಸಫಲಂ ದೇಹಧಾರಣಂ ಉದ್ಧತಂಚ ಕುಲಂ ತೇಷಾಂ ಶಿವಂ ಸುಪಾಸತೆ ಯಾರು ಸದಾಶಿವನ ಒಂದು ಅರ್ಚನೆಯನ್ನು ನಿತ್ಯವು ಉಪಾಸನೆಯನ್ನು ಮಾಡ್ತಾರೋ ಅವರು ಧನ್ಯರು ಕೃತಾರ್ಥರು ಆಗ್ತಾರೆ ಅವರ ಜನ್ಮವು ಸಫಲವಾದದ್ದು ಅವರ ಕುಲವು ಉದ್ಧಾರವಾಗ್ತದೆ ಶಿವ ನಾಮ ಮುಖೇಯಸ ನೋಡಿ ಅಲ್ಲಿ ಶಿವ ಶಿವಸ್ಸಾಕ್ಷಾತ್ ದೈವತಂ ಪರಮಮ್ಮತಂ ಸದಾ ಶಿವಕಥಾಲೋಕೆ ವಲ್ಲಭತ ಸದಾ ತೇ ಧನ್ಯ ಕೃತಾರ್ಥಾಶ್ಚ ಸಫಲಂ ದೇಹಧಾರಣಂ ನಿಮ್ಮ ದೇಹ ಧರಿಸಿರತಕ್ಕಂಥದ್ದು ಸಫಲ ಶಿವನ ಉಪಾಸನೆ ಮಾಡುವುದರಿಂದ ಸಫಲವಾಗ್ತದೆ ಈ ದೇಹ ಧರಿಸಿ ಬಂದದ್ದಕ್ಕೆ ಕೃತಾರ್ಥರಾಗ್ತೀರಾ ಉದ್ಧತಂಚ ಕುಲಂ ತೇಷಾಂ ಯೇ ಶಿವಂ ಯಾರು ಶಿವನನ್ನ ನಿತ್ಯ ಉಪಾಸನೆ ಮಾಡ್ತಾರೋ ಅವರ ಕುಲವೇ ಉದ್ಧರಿಸಲ್ಪಡ್ತದೆ ಶಿವನಾಮ ಮುಖೇ ಯಸಾ ಶಿವ ಶಿವೇತಿ ಚ ಪಾಪಾ ನ ಸ್ಪೃಶನ್ಯವ ಖದಿರ ಅಂಗಾರಕಂಥೋ ಯಾವನ ಮುಖದಲ್ಲಿ ಬಾಯಿಯಲ್ಲಿ ಶಿವಶಿವ ಶಿವಶಿವ ಶಿವಶಿವ ಶಿವಶಿವ ಎಂಬತಕ್ಕಂಥ ನಾಮ ಶಿವನಾಮೂ ಯಾವಾಗಲೂ ಇರ್ತದೋ ಶಿವನಾಮವನ್ನು ಯಾವಾಗಲೂ ಉಚ್ಚರಿಸ್ತಾ ಇರ್ತಾನವಂಥವು ನನ್ನ ಪಾಪಗಳು ಕೂಡ ಸ್ಪರ್ಶಿಸುವುದಿಲ್ಲ ಸ್ಪರ್ಶಿಸುವುದೇ ಇಲ್ಲ ಅಂತೇಳಿ ಪಾಪಗಳು ಪಾಪಾನಿ ನಾನು ಸ್ಪೃಶಂತಿ ಸ್ಪರ್ಶಿಸಲೇ ಸಾಧ್ಯವಿಲ್ಲ ಅವುಗಳಿಗೆ ಪಾಪಗಳಿಗೆ ಶಿವಾಯ ನಮಸ್ತುಭ್ಯಂ ಮುಖಂ ವ್ಯಾಹರತೆ ಯದ ತನ್ಮುಖ ಪಾವನ ತೀರ್ಥಂ ಸರ್ವಾಪವಿಶನ ಶಿವಾಯ ನಮಸ್ತುಭ್ಯಂ ಎಂದು ಯಾವನ ಮುಖ ಉಚ್ಚರಿಸದೋ ಆ ಮುಖವು ಪವಿತ್ರವಾದ ತೀರ್ಥ ಸಮನದ್ದು ಸರ್ವಪಾಪವನ್ನು ಕೂಡ ನಾಶಪಡಿಸುತ್ತದೆ ತನ್ಮುಖ ಚ ತಯೋ ವೈ ಪಶ್ಯತಿ ಪ್ರೀತಿಮನ್ನರ ತೀರ್ಥಜನ್ಯ ಫಲಂ ತೀ ಸುನಿತ ಅಂತಹ ಮುಖವನ್ನು ಯಾರೋ ಶ್ರೀ ಶಿವಯ ನಮಸ್ತುಭ್ಯಮೆ ಎಂಬುದನ್ನು ಉಚ್ಛ ಉಚ್ಚರಿಸ್ತಾ ಇರ್ತಾನೋ ಅಂತವನ್ನ ಮುಖವನ್ನು ಯಾವನು ಪ್ರೀತಿನ ನೋಡ್ತಾನೋ ಅವನಿಗೆ ತೀರ್ಥದರ್ಶನವನ್ನು ಮಾಡಿದ ಪುಣ್ಯವೇ ಸಿ ಖಂಡಿತವಾಗಿಯೂ ಬರ್ತದೆ ಯತ್ ತ್ರ ಸದಾತಿತುಭತರ ದ್ವಿಜ ತರ್ಶನ ಮಾತ್ರೇಣ ವೇಣೀಸ್ನಾನಫಲ ಅಂದರೆ ಶಿವಮತ್ರ ಸದಾ ತಿರು ಯಾವುದಲ್ಲ ರುದ್ರಾಕ್ಷ ಮತ್ತು ವಿಭೂತಿ ಈ ಮೂರು ಶಿವನಾಮ ರುದ್ರಾಕ್ಷ ವಿಭೂತಿ ಯತ್ರ ತ್ರ ಸದಾತಿಷೇತ್ ಎತ್ತು ಶುಭತರಂ ಏ ದ್ವಿಜರೆ ದ್ವಿಜೋತ್ತಮರೆ ಈ ಶುಭ ತರವಾಗಿರ್ತಕ್ಕಂತಹ ಮೂರು ಒಂದೇ ಕಡೆಯಲ್ಲಿರ್ತದೋ ಒಟ್ಟು ಇರುವುದನ್ನು ದರ್ಶನ ಮಾಡಿದರೆ ತುಂಬ ದರ್ಶನ ಮಾತ್ರೇಣ ವೇಣೀಸ್ನ ಫಲಂ ಲಭೇದ ತ್ರಿವೇಣೀ ಸಂಗಮದಲ್ಲಿ ಹ್ಞೂ ಮೂರು ನದಿಗಳು ಸೇರಿರತಕ್ಕಂತಹ ಪುಣ್ಯಸ್ಥಾನ ಕ್ಷೇತ್ರ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಫಲವೂ ಬರ್ತದೆ ತ್ರಿವೇಣಿ ಸಂಗಮದ ಸ್ನಾನ ಫಲ ಶಿವನಾಮ ರುದ್ರಾಕ್ಷ ವಿಭೂತಿ ಮೂರು ಒಂದೇ ಕಡೆ ಇದ್ದರೆ ಇರುವುದನ್ನು ನೋಡಿದರೆ ಶಿವನಾಮ ವಿಭೂತಿಶ್ಚ ತಥಾ ರುದ್ರಾಕ್ಷ ಎತ್ತತ್ರ ಮಹಾಪುಣ್ಯಂ ತ್ರಿವೇಣಿ ಸದೃಶಂಸ್ಮೃತ ಮೂರು ನದಿಗಳಂತೆ ಪವಿತ್ರವಾದದ್ದು ಶಿವನಾಮ ವಿಭೂತಿ ರುದ್ರಾಕ್ಷ ಇದು ಮಹಾಪುಣ್ಯಪ್ರದವಾದದ್ದು ಏತತ್ರಯ ಶರೀರೆ ತಸ್ಯ ನಿತ್ಯಶ ತಸದರ್ಶನಂ ಲೋಕೇ ದುರ್ಲಭಂ ಪಾಪಹಾರಕಂ ಇವು ಮೂರು ಕೂಡ ಶರೀರೇ ಚಿಷ್ಟತಿ ನಿತ್ಯಶ ನಿತ್ಯವೂ ಯಾವನ ಶರೀರದಲ್ಲಿ ಶಿವನಾಮ ವಿಭೂತಿ ರುದ್ರಾಕ್ಷ ಇವು ನಿತ್ಯವೂ ಇರ್ತದೋ ಯಾವನ ಶರೀರದಲ್ಲಿ ತಸೈವ ದರ್ಶನಂ ಲೋಕೇ ದುರ್ಲಭಂ ಪಾಪಹಾರಕಂ ಅಂತಹವನ ದರ್ಶನವೇ ದುರ್ಲಭವಾದ್ದು ಅಂದರೆ ಇದು ಮೂರು ಇರ್ತಕ್ಕಂಥವನು ಸಿಗುವುದೇ ಕಷ್ಟ ಹಾಗೂ ಒಂದು ವೇಳೆ ಅಂಥವ್ರ ದರ್ಶನ ಆದರೆ ಅದು ಪಾಪವನ್ನು ನಾಶ ಮಾಡ್ತದೆ ತ್ರಿವೇಣಿಗಳ ದರ್ಶನದ ಹಾಗೆ ತದ್ದರ್ಶನಂ ಯಥಾವೇಣೀನೋಭಯೋರಂತರಂ ಮನಃ ಯೋ ನ ವಿಜಾನಾತಿ ಸ ಪಾಪಿಷ್ಟೋ ನ ವಿಭೂತಿ ಶಿವನಾಮ ರುದ್ರಾಶ್ರಿಗಳ ದರ್ಶನವು ಪುಣ್ಯಪ್ರದವಾದದ್ದು ಆದ ಕಾರಣ ವಿಭೂತಿ ತ್ರಿವೇಣಿಗೂ ವಿಶೇಷ ಭೇದವಿಲ್ಲ ಈ ರೀತಿಯಾಗಿ ಯಾವನು ತಿಳಿಯುವುದಿಲ್ಲವೋ ಭೇದಭಾವವನ್ನು ಮಾಡ್ತಾನೋ ಅವನು ಪಾಪಿಷ್ಟನು ಇದರಲ್ಲಿ ಸಂಶಯ ಇಲ್ಲ ವಿಭೂತಿೋ ಭೇ ನಂಗೇ ರುದ್ರಾಕ್ಷಧಾರಣ ನೆ ಶಿವಮಯೀ ವಾಣಿ ತಂತ್ಯದಧಮಂ ಯಥಾ ಯಾವನ ಹಣೆಯಲ್ಲಿ ವಿಭೂತಿ ಇಲ್ಲವೋ ಯಾವನ ಶರೀರದಲ್ಲಿ ರುದ್ರಾಕ್ಷಿ ಇಲ್ಲವೋ ವಿಭೂತಿರ್ಯ ನೋ ಭಾಳೆ ಹಣೆಯಲ್ಲಿ ನಂಗೇ ರುದ್ರಾಕ್ಷಧಾರಣ ಹಾಸ್ಯೆ ಶಿವಮಯೀ ವಾಣಿ ಯಾವನ ಹಾಸ್ಯದಲ್ಲಿ ಮುಖದಲ್ಲಿ ಶಿವನಮಯ್ಯ ಅಂತ ವಾಣಿ ಮಾತು ಶಿವನಾಮಸ್ಮರಣೆ ಇಲ್ಲವೋ ತಂ ತ್ಯಜೇತ ಅಧಮಂ ಯಥ ಅಧಮನನ್ನು ಅಧಮನನ್ನು ಪತಿತನನ್ನು ತ್ಯಜಿಸಿದ ಹಾಗೆ ಅವನನ್ನು ತ್ಯಜಿಸಬೇಕು ಶೈವನ್ನಾಮ ಯಥಾ ಗಂಗಾ ವಿಭೂತಿರ್ ಯಮುನಾ ಮತ ರುದ್ರಾಕ್ಷಂ ವಿಧಿಜ ಪ್ರೋಕ್ತ ಸರೋಪಾಪ ವಿನಾಶಿನಿ ಶಿವನಾಮ ಎನ್ನತಕ್ಕಂತಹದ್ದು ಗಂಗೆಗೆ ಸಮಾನವಾದದ್ದು ವಿಭೂತಿರ್ ಯಮುನಾ ಮತ ವಿಭೂತಿಯು ಯಮುನಿಗೆ ಸಮಾನವಾದದ್ದು ರುದ್ರಾಕ್ಷಂ ವಿಧಿಜ ಪ್ರೋಕ್ತ ರುದ್ರಾಕ್ಷಿಯು ಸರಸ್ವತೀ ನದಿಯಂತೆ ಬ್ರಹ್ಮನಿಂದ ಜನಿಸಿದ ಅಂಥದ್ದು ವಿಧಿ ಜಾ ಸರಸ್ವತಿ ನದಿ ಅದರ ಹಾಗೆ ಸಕಲ ಪಾಪಗಳನ್ನು ನಾಶ ಮಾಡುವಂಥದ್ದು ಪ್ರೋಕ್ತ ಸರ್ವಪಾಪ ವಿನಾಶ ಹಾಗೆ ನೋಡಿ ತ್ರಿವೇಣಿ ಸಂಗಮ ಗಂಗಾಯಮುನ ಮತ್ತು ಸರಸ್ವತಿ ಸಂಗಮ ಪ್ರಯಾಗ ಹೀಗೆ ಶಿವನಾಮ ವಿಭೂತಿ ರುದ್ರಾಕ್ಷಿ ಇವುಗಳು ಮೂರರ ಏಕತ್ರ ದರ್ಶನ ಅಷ್ಟು ಪುಣ್ಯಪ್ರದವಾದದ್ದು ಶರೀರೆ ಚ ತ್ರಲಂ ಚೈಕತೈಕೇಣಿ ಕಾಶ್ಚ ಸ್ನಾನ ಜನ್ ಫಲಂ ಬುಧೈ ಶರೀರದಲ್ಲಿ ತದೇ ತುಲಿತ ಪೂರ್ವ ಬ್ರಹ್ಮಣ ಹಿತಕಾರಿಣ ಸನಂಚವ ತಜ್ಜಾ ತಸ್ಮ್ದಿ ಸದಾ ಬುಧೈ ಈ ಶರೀರದಲ್ಲಿ ಶಿವನಾಮ ವಿಭೂತಿರುದ್ರಾಕ್ಷಿವಿಗುಣನ್ ದರ್ಶಿ ಧರಿಸಿದ ಫಲವನ್ನು ತ್ರಿವೇಣಿಸಂಗಮದ ಫಲವನ್ನು ಸಹ ಲೋಕೋಪಕಾರಿಯಾದಂಥ ಬ್ರಹ್ಮನು ಹಿಂದೆ ತಕ್ಕಟಿಯಲ್ಲಿಟ್ಟು ತೂಗಿದಂತೆ ಶರೀರೆ ಚ ತ್ರಯ ಯಸ್ಯ ತತ್ ಫಲಂಚ ಸ್ಥಿತ ಒಂದು ಕಡೆ ಈ ಮೂರನ್ನು ಧಾರಣೆ ಮಾಡಿದ್ದ ಶರೀರದ ಫಲ ಹಾಗೆ ಇನ್ನೊಂದು ಕಡೆ ಏಕದೋ ವೇಣಿಕಾಶ್ಚ ಸ್ನಾನಜಂ ಫಲಂ ಫಲಂ ಬುಧೈ ತದೇವ ತುಲಿತ ಪೂರ್ವ ಬ್ರಹ್ಮಣ ಹಿತಕಾರಣ ಇದನ್ನು ಲೋಕಹಿತಕಾರಿಯಾದಂಥ ಬ್ರಹ್ಮನು ಹಿಂದೆ ತುಲನೆ ಮಾಡಿ ನೋಡಿದ ತೂಕ ಮಾಡಿ ಒಂದು ಕಡೆಗೆ ಈ ಶರೀರದಲ್ಲಿ ಶಿವನಾಮ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿರ್ತಕ್ಕಂಥದ್ದು ಅದರ ಫಲ ಇನ್ನೊಂದು ತಕ್ಕಡಿಯಲ್ಲಿ ತ್ರಿವೇಣಿ ಸಂಗಮ ಸ್ನಾನದ ಫಲವನ್ನು ಇದನ್ನು ತಕ್ಕಡಿಯಲ್ಲಿಟ್ಟು ನೋಡಿದಂತೆ ಸಮಾನಂಚವ ತಜ್ಜಾತಸ್ಮತ್ ಧಾರ್ಯ ಸದಾ ಬುಧೈ ಆಗ ಅವೆರಡೂ ಫಲಗಳು ಸಮವಾದವು ಆದ ಕಾರಣ ತದ್ದಿಂಹಿ ಸಮಾರಭ್ಯ ಬ್ರಹ್ಮವಿಷ್ಣು ಸುರೈ ಧಾರ್ಯತೆ ತೃತರ್ಶನಾತ್ ಪಾಪಾರಕಂ ಅವೆರಡೂ ಫಲಗಳು ಸಮನಾದ ಕಾರಣ ಅದನ್ನು ತಿಳಿದವರು ಶಿವನಾಮದಲಾದ ಮೂರು ಶೈವಚಿಹ್ನೆಗಳನ್ನು ಧರಿಸಲೇಬೇಕು ಶಿವನಾಮ ವಿಭೂತಿ ರುದ್ರಾಕ್ಷಿ ಈ ರೀತಿ ಬ್ರಹ್ಮನು ಶಿವನಾಮ ಮುಂತಾದವರು ತೂಗಿದ ದಿನ ಮೊದಲುಕೊಂಡು ಬ್ರಹ್ಮ ವಿಷ್ಣು ಮುಂತಾದ ದೇವತೆಗಳು ಆ ಮೂರು ಶೈವ ಚಿಹ್ನೆಗಳನ್ನು ಧರಿಸುತ್ತಾ ಮತ್ತು ಆ ಚಿಹ್ನೆಗಳನ್ನು ದರ್ಶನ ಮಾಡಿದರೆ ಪಾಪ ನಾಶವಾಗ್ತದೆ ಅಂತ ಹೇಳ್ತಾರೆ ಋಷಯ ಊಚುಹು ಆಗ ಋಷಿಗಳು ಹೇಳ್ತಾರೆ ಈ ದೃಶ್ಯಂ ಹಿ ಫಲಂ ಪ್ರೋಕ್ತ ನಾಮ ತ್ರಿತಯೋದ್ಭವಂ ದನ್ಮಾಹಾತ್ಮ ವಿಶೇಷೇಣ ವಕ್ತುಮರುಹಸಿ ಸು ವ್ರತ ಋಷಿಗಳು ಕೇಳ್ತಾರೆ ಆಗ ತಪಸ್ವಾದ ಓ ಮುನಿಯೇ ಸೂತ ಮುನಿಯೇ ವಿಭೂತಿ ರುದ್ರಾಕ್ಷಿ ಇವುಗಳಿಂದ ಆಗತಕ್ಕಂಥ ಫಲವನ್ನು ಚೆನ್ನಾಗಿ ನೀವು ನಿರೂಪಿಸಿದ್ದೀರಾ ಈಗ ಅವುಗಳ ಮಹಾತ್ಮ್ಯವನ್ನು ವಿಶೇಷವಾಗಿ ತಿಳಿಯ ಹೇಳಬೇಕು ಅಂತೇಳಿ ಕೇಳ್ತಾರೆ ಆಗ ಸೂತ ಹೇಳ್ತಾರೆ ಸೂತ ಉಚ ಋಷಯೋ ಸಚ್ಚೈವ ಮುನಿನಾ ಜ್ಞಾನಿ ನಾ ತನ್ಮಾಹಾತ್ಮ್ಯಂ ಹಿ ಸದ್ಭಕ್ತಿಯ ಶೃಣುತಾ ಧರ ತೋ ವಿಜಾ ಅಲ್ಲಿ ಶ್ರೇಷ್ಠರಾದ ಋಷಿಮುನಿಗಳೇ ನೀವು ತುಂಬ ತಿಳುವಳಿಕೊಳ್ಳುವ ಮಹಾಜ್ಞಾನಿಗಳು ಸತ್ಪುರುಷರಾದ ಇಂತಹ ನೀವು ಶಿವನಾಮಂತಾದೊಳ ಮಹಿಮೆಯನ್ನು ಆದ್ರಿತಾತಿಶಯ ಭಕ್ತಿಯಿಂದಲೂ ಶ್ರವಣ ಮಾಡಬೇಕು ಕೇಳಿರಿ ಸ ಗೂಢಮಿ ಶಾಸ್ತ್ರು ಪುರಾಣು ಶ್ರುತಿಷ್ವಿ ಭವತ್ ಸ್ನೇಹಾನ್ಮಯಭಿಪ್ರಾಹ ಪ್ರಕಾಶ ಕ್ರಿಯತೇ ಧುನಾ ನೀವು ಕೇಳಿದಂಥ ಈ ವಿಷಯ ಶಾಸ್ತ್ರ ಪುರಾಣ ವೇದಗಳಲ್ಲಿ ಗೂಢವಾಗಿರತಕ್ಕಂಥದ್ದು ರಹಸ್ಯವಾದಂಥದ್ದು ಅತ್ಯಂತ ಭವತ್ ಸ್ನೇಹಾನ್ಮಯ ಅಭಿಪ್ರಾಯ ನನ್ನೊಂದಿಗಿನ ನಿಮ್ಮ ಸ್ನೇಹದಿಂದಾಗಿ ಅಥವಾ ನಿಮ್ಮಲ್ಲಿನ ಸ್ನೇಹದಿಂದಾಗಿ ನಾನದನ್ನು ಈಗ ಪ್ರಕಾಶಪಡಿಸ್ತೇನೆ ಅಧುನಾ ಪ್ರಕಾಶ ಕ್ರಿಯೆ ಕಸ್ತತ್ರಿತಯ ಮಾತ್ಮ ಕ್ತತ್ರಿತಯ ಮಾಹಾತ್ಮ್ಯಂ ಸಂಜಾತಿ ವಿಜೋತ್ತಮಾಹಂ ಮಹೇಶ್ವರಂ ವಿರ್ವ ಬ್ರಹ್ಮಾಂಡೇ ಅಲೈ ವಿಪ್ರೋತ್ತಮರೇ ಶಿವನಾಮ ಮೂರು ಶೈವ ಚಿಹ್ನೆಗಳ ಮಹಿಮೆಯನ್ನು ಜಗತ್ತಿನಲ್ಲಿರ್ತಕ್ಕಂಥ ಸದ್ವಸ್ತು ಅಸದ್ವಸ್ತುಗಳಿಗಿಂತಲೂ ಉತ್ಕೃಷ್ಟನಾಗಿರ್ತಕ್ಕಂತಹ ಸದಸತ್ ಪರಂ ಮಹೇಶ್ವರನೊಬ್ಬನ ಹೊರತು ಇನ್ನೇ ಆರು ಕೂಡ ಪೂರ್ಣವಾಗಿ ತಿಳಿಯಲಾರರು ವಚ್ಮಿ ಅಹಂ ನಾಮ ಮಹಾತ್ಮ್ಯಂ ಯಥಾಶಕ್ತಿ ಸುಭಕ್ತಿತಃ ಶೃಣು ತಪ್ಪೇತಿ ತೋ ವಿಪ್ರಾಃ ಸರ್ವಾಪರಂಪರಂ ಆದರೂ ನಾನು ಶಿವನಾಮ ಮಹಿಮೆಯನ್ನು ಯಥಾಶಕ್ತಿ ಭಕ್ತಿಯಿಂದ ಹೇಳ್ತೇನೆ ಎಲೈ ಸಕಲ ಪಾಪವನ್ನು ನಾಶ ಮಾಡುವಂತಹ ಶಿವನಾಮದ ಮಹಿಮೆಯನ್ನು ಪ್ರೀತಿಯಿಂದ ಕೇಳುವವರಾಗಿ ಅಂತೇಳಿ ಹೇಳ್ತಾರೆ ಶಿವೇತಿ ನಾಮ ದಗ್ನೇರ್ಮಹಾಪಾತಕ ಪರ್ವತಃ ಭಸ್ಮೀಭವಂತೆ ಅನಾಯಾಸಾತ್ ಸತ್ಯಂ ಸತ್ಯಂ ಸಂಶಯ ಶಿವ ಎನ್ನುವುದ ನಾಮವೇ ಕಾಡ್ಗಿಚ್ಚು ಯಾವುದಕ್ಕೆ ಆ ಕಾಡುಗಿಚ್ಚಿನಿಂದ ಮಹಾಪಾಪವೆಂಬಂತಹ ಪರ್ವತಗಳು ಅನಾಯಾಸವಾಗಿ ಸುಟ್ಟು ಹೋಗ್ತವೆ ಈ ವಿಷಯವು ಸತ್ಯ ಸತ್ಯ ಸತ್ಯ ಇದಕ್ಕೆ ಸಂಶಯ ಇಲ್ಲ ಅಂತೇಳಿ ಹೇಳ್ತಾನೆ ಪಾಪಗಳೆಂಬ ಕಾಡುಗಳಿಗೆ ಪರ್ವತಗಳಿಗೆ ಇದು ಶಿವನಾಮವು ಕಾಡ್ಗಿಚ್ಚು ಪಾಪಮೂಲಾನ ದುಃಖಾ ವಿವಿಧ ಶೌನಕ ಶಿವನಾಮೈಕನಶ್ಯಾ ನಾನು ಸರ್ವಥ ನ ಅನ್ಯನಶ್ಯಾ ಶಿವನಾಮಂದರಿಂದಲೇ ಈ ಪಾಪದ ಪಾಪವು ಸಮೂಲವಾಗಿ ನಾಶ ಆಗ್ತದೆ ಕೆಲವು ಶೌನಕಮನಿಯೇ ದುಃಖವು ಪಾಪದಿಂದ ಬರ್ತದೆ ಪಾಪಮೂಲಾ ದುಃಖಾ ಆ ಪಾಪಗಳು ಶಿವನಾಮ ಒಂದರಿಂದಲೇ ನಾಶ ಆಗ್ತವೆ ಇನ್ನಾವುದಲ್ಲೂ ನಾಶಾಕಾರವು ಶಿವನಾಮೈಕನಶ್ಯಾ ನ ಅನ್ಯನಶ್ಯಾಥ ಅಂತೇಳಿ ಸ ವೈದಿಕಸ್ ಸ ಪುಣ್ಯಾತ್ಮ ಸ ಧನ್ಯಸ್ಸ ಬುಧೋ ಮತಃ ಶಿವನಾಮ ಜಪ ಆಸಕ್ತೋ ಯೋ ನಿತ್ಯಂ ಭೂವಿ ಈ ಭೂಮಿಯಲ್ಲಿ ನಿತ್ಯವೂ ಯಾವ ಮನುಷ್ಯನು ಶಿವನಾಮ ಜಪದಲ್ಲಿ ಆಸಕ್ತನಾಗಿರ್ತಾನೋ ಅಂಥವನೇ ನಿಜವಾದ ವೈದಿಕನು ಅಂಥವನೇ ಪುಣ್ಯಾತ್ಮನು ಅಂತವನೇ ಧನ್ಯನು ಅಂಥವನೇ ಅವನೇ ಜ್ಞಾನಿಯು ಬುಧನು ವಿಬುಧನು ಪಂಡಿತನು ಅಂಥವನೇ ಅಂಥೇಳಿ ನನ್ನ ಅಭಿಪ್ರಾಯ ಅಂತೇಳಿ ಹೇಳ್ತಾರೆ ಅಂಥೇಳಿ ಕರೆಯಲ್ಪಡ್ತಾನೆ ವಿವಿಧರ್ಮಸ್ತಾಂ ಸದ್ಯ ಫಲೋನ್ಮುಖಾ ಭವದಿ ವಿಶ್ವಾಸ ಶಿವನಾಮ ಜಪೇ ಮುನಿ ಎರೇ ಮುನಿಗಳೇ ಶಿವನಾಮ ಜಪದಲ್ಲಿ ವಿಶ್ವಾಸಗಳು ಇರತಕ್ಕಂಥವರು ಅನುಷ್ಠಾನ ಮಾಡಿದ ಧರ್ಮಗಳಲ್ಲೂ ಶೀಘ್ರ ಬಲವನ್ನು ಕೊಡ್ತವೆ ಪಾತಕ ವಿನಶ್ಯಂತ ಯಾವ ಶಿವನಾಮತಃ ಭು ವಿ ತಾವಂತ ಪಾಪ ಕ್ರಿಯೆ ನ ನರೈರ್ಮುನೀ ಪಾತಕ ಯಾವಂತಿ ಶಿವನಾಮತಃ ಭುವಿ ತಾವಂತಿ ಪಾಪಾನು ಕ್ರಿಯಂತೆ ನೈಹಿ ಮುನಿ ಅಂದರೆ ಶಿವನಾಮಕ್ಕೆ ಎಷ್ಟು ಪಾಪಗಳನ್ನು ನಾಶ ಮಾಡೋ ಶಕ್ತಿ ಇದೆಯೋ ಅಷ್ಟು ಪಾಪಗಳನ್ನು ಮನುಷ್ಯರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಾಪಗಳನ್ನೇ ಅಂದರೆ ಮನುಷ್ಯರು ಮಾಡಬಾರ್ದು ಪಾಪಗಳನ್ನೆಲ್ಲ ನಾಶ ಮಾಡುವ ಶಕ್ತಿ ಈ ಶಿವನ ಇದೆ ಶಿವನಾಮದ ಸಾಮರ್ಥ್ಯ ಎಷ್ಟಿದೆ ಅಂದರೆ ಈ ಮನುಷ್ಯರಿಗೆ ಅಷ್ಟು ಪಾಪಗಳನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ಮಾಡುವ ಪಾಪಗಳನ್ನೆಲ್ಲ ಇನ್ನಷ್ಟು ಹೆಚ್ಚಿನ ಪಾಪಗಳನ್ನು ಮಾಡುವುದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕೆ ಸಾಧ್ಯವಿಲ್ಲದಷ್ಟು ಪಾಪಗಳನ್ನು ಕೂಡ ಅದು ನಾಶ ಮಾಡಲಿಕ್ಕೆ ಶಕ್ತಿ ಇದೆ ಶಿವನಾಮಕ್ಕೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಬ್ರಹ್ಮಹತ್ಯಾದಿ ಪಾಪಾನಾಂ ರಾಶಿಯನ್ನು ಅಪ್ರಮಿತಾನ್ ಮುನೇ ಶಿವನಾಮ ದೃತ ಪ್ರೋಕ್ತ ನಾಶೇತಾನ್ನರೈ ಬ್ರಹ್ಮಹತ್ಯೆ ಮೊದಲಾದ ಸಂಖ್ಯಾತ ಮಹಾಪಾಪಗಳ ರಾಶಿ ರಾಶಿಗಳನ್ನು ಕೂಡ ಇದು ನಾಶ ಮಾಡ್ತದೆ ಶಿವನಾಮ ಎಲೆ ಮುನಿಗಳೇ ಅಂಥೇಳಿ ಹೇಳ್ತಾರೆ ಶಿವನಾಮ ತರೀಂ ಪ್ರಾಪ್ಯ ಸಂಸಾರಾಧಿ ತರಂತಿಯೇ ತರೀ ತರಣ ಮಾಡತಕ್ಕಂಥ ಸಾಧನ ಅಂದರೆ ನೌಕೆ ಒಂದು ಇದನ್ನು ದಾಟಿಸುವಂಥದ್ದು ದೋಣಿ ನೌಕೆ ಅಂಥೇಳಿ ಶಿವನಾಮತರೀಂ ಪ್ರಾಪ್ಯ ಸಂಸಾರಾಬ್ಧಿ ತರಂತೇ ಸಂಸಾರ ಮೂಲಪಾಪ್ಯ ಸಂಶಯಂ ಶಿವನಾಮ ಎನ್ನತಕ್ಕಂಥ ನೌಕೆಯನ್ನು ಹತ್ತಿ ಸಂಸಾರ ಸಾಗುವನ್ನು ದಾಟಲು ಯಾರು ಪ್ರಯತ್ನಿಸ್ತಾರೋ ಅವರು ಸಂಸಾರ ಮೂಲಭೂತವಾದ ಪಾಪಗಳೆಲ್ಲವೂ ಕೂಡ ಸಂಶಯವಿಲ್ಲದೆ ನಾಶವಾಗ್ತವೆ ಸಂಸಾರ ಮೂಲಭೂತ ಪಾತಕ ಮಹಾಮುನೆ ಶಿವನಾಮಕುಠಾರೇಣ ವಿಶೋ ಜಾಯತೆ ಧ್ರುವಂ ಇದು ಖಂಡಿತ ಸಂಸಾರಕ್ಕೆ ಕಾರಣವಾದ ಪಾಪಗಳೆಂಬಂತಹ ವೃಕ್ಷಗಳು ಶಿವನಾಮವೆನ್ನತಕ್ಕಂತಹ ಕುಠಾರದಿಂದ ಕೊಡಲಿಯಿಂದ ಕತ್ತರಿಸಲ್ಪಡುವುದು ಖಂಡಿತ ನಿಶ್ಚಿತ ಅಂತೇಳಿ ಶಿವನಾಮೃ ಪೇಯಂ ಪಾಪದಾ ಪಾಪದಾತೈ ಪಾಪದಾ ಅಗ್ನಿತಪ್ತ ಶಾಂತಿಸ್ತೇನ ವಿಹಿ ಪಾಪವೆಂಬ ಕಾಡ್ಗಿಚ್ಚಿನಿಂದ ಪೀಡಿಸಲ್ಪಟ್ಟಂತ ಯಾರಿದ್ದಾರೆ ಪಾಪ ಪಾಪಧಾವಾನಲಾರ್ದೈಹಿ ಆರ್ದಿತರು ಪೀಡಿತರು ಅದರ ಹೊಡೆತಕ್ಕೆ ಸಿಕ್ಕಿದವರು ಪಾಪ ದಾವಾಗ್ನಿ ತಪ್ತಾನಾಂ ಅದರಿಂದ ಬೆಂದು ನೊಂದು ಬೆಂದವರು ಶಿವನಾಮ ಅಮೃತವನ್ನು ಕುಡಿಯಬೇಕು ಶಿವನಾಮ ಅಮೃತಂ ಪೇಯಂ ತಪ್ತಾನಾಂ ಶಾಂತಿ ಹಿತನ ವಿನಾ ನ ಅದರ ಹೊರತು ಬೇರೆ ಯಾವುದನ್ನಲೋ ಆ ಪಾಪ ಎಂಬ ಕಾಡ್ಗೆಚ್ಚನ್ನು ಅದರಿಂದ ಪೀಡಿತರಾದಂಥವರಿಗೆ ಬೇರೆ ಯಾವುದನ್ನಲೋ ಶಾಂತಿ ಇಲ್ಲ ಶಿವನಾಮ ಅಂದರಿಂದಲೇ ಶಾಂತಿ ಅಂತೇಳಿ ಶಿವೇತಿ ನಾಮ ಪೀ ಯೂಷ ವರ್ಷಧಾರಾ ಪರಿಪ್ಲುತಾ ಸಂಸಾರ ದವ ಮಧ್ಯೆ ಪಿ ಕದಾಚನ ಶಿವನಾಮ ಎಂತಕ್ಕಂತಹ ಅಮೃತಧಾರೆಗಳಿಂದ ಕೂಡಿರತಕ್ಕಂಥವರು ಶಿವೇತಿ ನಾಮ ವರ್ಷಧಾರಾ ಪರಿಪ್ಲುತಾ ಸಂಸಾರದವ ಮಧ್ಯೆಪಿ ಸಂಸಾರವೆಂಬ ದಾವಾಗ್ನಿ ಮಧ್ಯದಲ್ಲಿ ಇದ್ದರೂ ಕೂಡ ನ ಕದಾಚನ ಇಂದಿಗೂ ಕೂಡ ದುಃಖವನ್ನು ಹೊಂದುವುದಿಲ್ಲ ಅಂದರೆ ಈ ಸಂಸಾರವನ್ನೇ ಇಲ್ಲಾಂತ ಮಾಡಲಿಕ್ಕಾಗೋದಿಲ್ಲ ಸೃಷ್ಟಿಯನ್ನೇ ಅಥವಾ ಯಾವುದು ಜನ್ಮವನ್ನಿ. ಆದರೆ ನಾವು ಇಲ್ಲಿ ಇದ್ದಾಗ ಏನನ್ನ ನಾವು ಎದುರಿಸ್ತೇವೆ ಕಷ್ಟ ನಷ್ಟ ಸುಖ ದುಃಖ ಎಲ್ಲವೂ ಇರ್ತದೆ ಆದರೆ ಅದನ್ನ ನಾವು ಸಮಾನವಾಗಿ ಸ್ವೀಕರಿಸಕ್ಕಂತಹ ಅದರ ಸಹಿಸುವಂತಹ ಒಂದು ಸ್ಥಿರ ಸ್ಥಿರ ಬುದ್ಧಿ ಅದು ನಮಗೆ ಬರ್ತದೆ ಅದನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯ ನಮಗೆ ಬರ್ತದೆ ಸಮಾನವಾಗಿ ನಾವು ಸ್ಥಿರತೆಯನ್ನು ಕಾಯ್ದುಕೊಂಡು ಜೀವನವನ್ನು ನಡೆಸುವಂಥದ್ದು ಆ ಸಾಮರ್ಥ್ಯ ಏನೇ ಬಂದರೂ ಕೂಡ ಸುಖವಾಗಿ ಕಷ್ಟವಾಗಿ ನಾವು ಒಂದೇ ರೀತಿ ಇರತಕ್ಕಂಥ ಒಂದು ಯಾವ ಸಾಮರ್ಥ್ಯ ಇದೆ ಅದು ಶಿವನಾಮ್ನ ಶಿವನಾಮಸ್ಮರಣೆಯಿಂದ ಬರ್ತದೆ शिवना महद्भक्तिर्जा ये महात्मना तिधाना मुक्तिर्भवतीर्वथ शिवनाम महात्म महत् भक्तिरद दौडदादक्ति अंतरी शीघ्रदली मुक्ति उंट आते शिवनाम महद्भक्ति जाता ये यार हुट महद्भक्ति शिवनामली महात्मना यहा महात्म उंटायतो तद्विधान सहसा मुक्ति ಅವರಿಗೆ ಕೂಡಲೇ ಬೇಗನೆ ಬಹುಬೇಗನೆ ಬೇಗನೆ ಮುಕ್ತಿಯಾಗ್ತದೆ ಅನೇಕ ಸಾಹಸ ಅಂದರೆ ಶೀಘ್ರವಾಗಿ ಅನೇಕ ಜನ್ಮ ಬಿರ್ಯೇನ ತಪಸ್ತಪ್ತಂ ಮುನೀಶ್ವರ ಅಲ್ಲೇ ಮುನೀಶ್ವರೇ ಅನೇಕ ಜನ್ಮಗಳಿಂದ ಏನು ತಪಸ್ಸು ಆಚರಿಸಲ್ಪಟ್ಟಿದೆಯೋ ಯಾವನಿಂದ ಶಿವನಾಮ್ನಿ ಭವೇದ್ ಭಕ್ತಿ ಸರ್ವ ಪಾಪ ಸರ್ವ ಪಾಪಾಪಾರಿಣಿ ಅಂದರೆ ಅನೇಕ ಜನ್ಮಗಳಿಂದ ಯಾರು ತಪಸ್ಸು ಮಾಡಿದರೆ ಮಾತ್ರ ಶಿವನಾಮದಲ್ಲಿ ರುಚಿ ಭಕ್ತಿ ಉಂಟಾಗ್ತದೆ ಅಂದರೆ ಶಿವನಾಮದಲ್ಲಿ ಸಕಾಲ ಪಾಪವನ್ನು ನಾಶ ಮಾಡುವಂತಹ ಒಂದು ಭಕ್ತಿ ಉಂಟಾಗುವಂಥದ್ದು ಅನೇಕ ಜನ್ಮದಿಂದ ಮಾಡಿರ್ತಕ್ಕಂತಹ ಒಂದು ತಪಸ್ಸಿನ ಫಲ ಅದು ಅದರಿಂದ ಪಾಪವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಬುದ್ಧಿ ಬರುವಂಥದ್ದು ಶಿವನಾಮದ ಸ್ಮರಣೆ ಮಾಡ್ತಾ ಆ ಬುದ್ಧಿ ಬರತಕ್ಕಂಥದ್ದು ಅನೇಕ ಜನ್ಮದ ಪುಣ್ಯಫಲ ಯಸ್ಯ ಸಾಧಾರಣೀ ಶಂಭು ನಾಂನಿ ಭಕ್ತಿರಖಂಡಿತ ಯಸ ಅಸಾಧಾರಣೀ ಅಖಂಡಿತಾ ಭಕ್ತಿ ಶಂಭುನಾಂನಿ ಯಾರಿಗೆ ಶಿವನ ಶಂಭುವಿನ ನಾಮದಲ್ಲಿ ಹೆಸರಿನಲ್ಲಿ ನಾಮಸ್ಮರಣೆಯಲ್ಲಿ ಅಸಾಧಾರಣವಾದ ಮತ್ತು ಅಖಂಡಿತವಾದ ಅಂದರೆ ಅಚಲವಾದಂಥ ಖಂಡ ತುಂಡು ತುಂಡಾಗದ ನಿರಲ್ ನಿರಂತರವಾದಂತಹ ಭಕ್ತಿ ಉಂಟಾಗ್ತದೋ ಯಾವನಿಗೆ ಅಸಾಧಾರಣವಾದ ಅಸಾಮಾನ್ಯವಾದ ಭಕ್ತಿ ಅಖಂಡಿತವಾದ ನಿಶ್ಚರವಾದ ಭಕ್ತಿ ಉಂಟಾಗ್ತದೋ ಮೋಕ್ಷ ಸುಲಭೋ ನಾನಸ್ಯೇತಿ ಮತಿರ್ಮಮ ಅಂಥವನಿಗೆ ಸುಲಭ ಮೋಕ್ಷವು ಸುಲಭವಾದದ್ದು ಬೇರೆಯವರಿಗಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಕೃತ್ವಾಕಾಪಿ ಶಿವನಾಮ ಜಪ ಆಧರ ಹೋ ಸರ್ವ ಪಾಪವಿ ನಿರ್ಮುಕ್ತೋ ಭವತ್ತೇವನ ಸಂಶಯೋ ಅನೇಕ ಪಾಪಗಳನ್ನು ಮಾಡಿದರೂ ಕೂಡ ಶಿವನಾಮ ಜಪದಲ್ಲಿ ಆಧರವುಂಟಾದರೆ ಶಿವನಾಮ ಜಪವನ್ನು ಆಧಾರ ಭಕ್ತಿಯಿಂದ ಮಾಡಿದರೆ ಸರ್ವ ಪಾಪಗಳಿಂದಲೂ ಅವನು ಬಿಡುಗಡೆ ಹೊಂದುವುದು ಸಂಶಯವಿಲ್ಲ ಭವಂತಿ ಭಸ್ಮ ಸಾಧ್ ದವದಗ್ಧಾಯ ದವದಗ್ಧಾ ಯಥಾವನಿ ತಥಾ ಧಾವಂತಿ ದಗ್ಧಾನಿ ಪಾಪಾನಿ ಶಿವನಾಮತಃ ಅನೇಕ ಪಾಪಗಳನ್ನು ಮಾಡಿರೋನಾದರೂ ಕೂಡ ಹ್ಞೂ ಅರಣ್ಯದಲ್ಲಿ ಹೇಗೆ ಕಾಡ್ಗಿಚ್ಚಿನಿಂದ ದಗ್ಧವಾದಂಥ ಮರಗಳು ಹೇ ಭಸ್ಮವಾಗ್ತವೋ ಅದೇ ರೀತಿ ಪಾಪಗಳು ಕೂಡ ಶಿವನಾಮದಿಂದ ಭಸ್ಮವಾಗ್ತವೆ ದಹಿಸಲ್ಪಡ್ತವೆ ಯೋ ನಿತ್ಯಂ ಭಸ್ಮ ಪೂತಾಂಗ ಶಿವನಾಮ ಜಪಾದರ ಸ ತರತ್ಯ ಸಂಸಾರ ಘೋರವಿ ಸಂಸಾರಮ ಅಘೋರಮಿ ಶೌನಕೋ ಅಂದರೆ ಘೋರವಾದಂಥ ಸಂಸಾರವನ್ನು ಕೂಡ ಅಂಥವನು ನಾ ದಾಟಬಲ್ಲ ಶಿವನಾಮದವನ್ನು ಭಕ್ತಿಯಿಂದ ಯಾವನ್ನು ಜಪಿಸ್ತಾನೋ ನಿತ್ಯವೂ ಕೂಡ ಪವಿತ್ರವಾದ ಭಸ್ಮವನ್ನು ಧರಿಸಿಕೊಂಡು ಶಿವನಾಮವನ್ನು ಜಪಿಸ್ತಾನೋ ಅಂಥವನು ಘೋರವಾದ ಸಂಸಾರ ಸಾಗರವನ್ನು ದಾಟ್ತಾನೆ ಅಂತೇಳಿ ಅದೇ ಶೌನಕಮನಿಗೆ ಅಂತೇಳಿ ಹೇಳ್ತಾರೆ ಸೂತಮುನಿಗಳು ಬ್ರಹ್ಮಸ್ವಹರಣ್ವಾ ಬ್ರಾಹ್ಮಣಾನ್ ಬಹೂನ್ ನ ಲಿಪ್ಯತೆ ನರ ಪಾಪೈ ಶಿವನಾಮ ಜಪ ಆಧರ ಶಿವನಾಮವನ್ನು ಆಧಾರದಿಂದ ಜಪಿಸ್ತಾ ಇರತಕ್ಕಂಥವನಿಗೆ ಬ್ರಾಹ್ಮಣ ಧನವನ್ನು ಅಪಹರಿಸಿದ್ರು ಬ್ರಾಹ್ಮಣರನ್ನು ಸಂಹರಿಸಿ ಬ್ರಹ್ಮಹತ್ಯನ್ನು ಮಾಡಿದರೂ ಕೂಡ ಅವನಿಗೆ ಆ ಪಾಪಗಳ ಸಂಬಂಧ ಉಂಟಾಗುವುದಿಲ್ಲ ಅಂಟುವುದಿಲ್ಲ ವಿಲೋಕ್ಯ ವೇದನಖಿಲಾನ್ ವಿಲೋಕ್ಯ ವೇದಾನ್ ಅಖಿಲಾನ್ ಶಿವನಾಮ ಜಪರ ಸಂಸಾರತರಣೋಪಾಯ ಪೂರ್ವೈರ್ ವಿಶ್ಚಿತ್ಯ ವೇದಗಳನ್ನೆಲ್ಲ ಪರಿಶೀಲಿಸಿ ಶಿವನಾಮ ಒಂದು ಮಾತ್ರ ಸಂಸಾರಸಾಗರವನ್ನು ದಾಟಲು ಯೋಗ್ಯವಾದ ಸಾಧನಾ ಅಂತೇಳಿ ಹಿಂದಿನವರು ಸಿದ್ಧಾಂತ ಮಾಡಿದ್ದಾರೆ ಜ್ಞಾನಿಗಳು ಪೂರ್ವಜರು ಕಂ ಬಹು ಉಕ್ತಿಯ ಮುನುಶ್ರೇಷ್ಠ ಶ್ಲೋಕಿನೈಕೇನ ವಚ್ಮ್ಯಹಂ ಶಿವನಾಂನೋ ಮಹಿಮಾನ ಸರ್ವರ್ವ ಪಾಪರಣಂ ಅದೇ ಮುನಶ್ರೇಷ್ಠರೇ ಹೆಚ್ಚೆ ಯಾಕೆ ಹೇಳುದು ನಾನು ಏನು ಪ್ರಯೋಜನ ಸಕಲ ಪಾಪವನ್ನು ಹೋಗಲಾಡಿಸ್ತಕ್ಕಂತಹ ಶಿವನಾಮನ ಮಹಿಮೆಯನ್ನು ಸಂಗ್ರಹಿಸಿ ಒಂದೇ ಒಂದು ಶ್ಲೋಕದಿಂದ ಹೇಳ್ತೇನೆ ಪಾಪ ನಾಮ ಹರಣೆ ಶಂಭೋರ್ ನಾಮನ ಶಕ್ತಿರ್ಹಿ ಪಾವನಿ ಶಕ್ಣೋತಿ ಪಾತಕಂ ಕರ್ತು ನಾ ಪಿತಾವನ್ನರ ನೋಡಿ ಆಗ ಆಗ ಹೇಳಿದ್ದಾನೆ ಈಗ ಹೇಳ್ತಾ ಇದ್ದಾರೆ ಶಿವನಾಮಕ್ಕೆ ಎಷ್ಟು ಪಾಪಗಳನ್ನು ನಾಶ ಮಾಡುವ ಶಕ್ತಿ ಇರುವುದೋ ಅಷ್ಟು ಪಾಪಗಳನ್ನು ಮಾಡುವ ಸಾಮರ್ಥ್ಯ ಮನುಷ್ಯನಿಗೂ ಇಲ್ಲ ಯಾವ ಮನುಷ್ಯನಿಗೂ ಕೂಡ ಅಷ್ಟು ಪಾಪಗಳನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಎಷ್ಟು ಪಾಪಗಳನ್ನು ನಾಶ ಮಾಡುವ ಶಕ್ತಿ ಶಿವನಾಮಕ್ಕಿದೆಯೋ ಅಷ್ಟು ಪಾಪಗಳನ್ನು ಮಾಡಲಿಕೆ ಶಕ್ತಿ ಮನುಷ್ಯನಿಗಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಅದಕ್ಕಿಂತ ಹೆಚ್ಚು ಏನೇ ಹೇಳಿ ಶಿವನಾಮದ ಮಹಿಮೆಯನ್ನು ಅಂತೇಳಿ ಶಿವನಾಮ ಪ್ರಭಾ ವೀಣಲೇ ಸದ್ಗತಿ ಮುತ್ತಮಾಂ ಇಂದ್ರದ್ಯುಮ್ನ ನೃಪಃ ಪೂರ್ವ ಪಾಪಯುತೋ ಮುನಿ ಅಯ್ಯ ಮುನಿಗ ಶಿವನಾಮದ ಪ್ರಭಾವದಿಂದ ಹಿಂದೆ ಇಂದ್ರದ್ಯುಮ್ನಿಂದ ರಾಜನು ಒಳ್ಳೆಯ ಗತಿಯನ್ನು ಪಡೆದ ತಥಾ ಕಾಚಿದ್ವಿಜಾ ಯೋಷ ಅಸೌ ಮುನೆ ಬಹುಪಾಪಿನಿ ತಾಚಿದ್ವಿಜಾಯೋಷ ಅಸೌ ಮುನೆ ಬಹುಪಾಪಿನಿ ಶಿವನಾಮ ಪ್ರಭಾವೇಣ ಲೇಭೆ ಸದ್ಗತಿ ಉತ್ತಮ ಹಾಗೆಯೇ ಮಹಾಪಾಪಿ ಆಗಿರತಕ್ಕಂತಹ ಆಗಿದ್ದಂತಹ ಬ್ರಾಹ್ಮಣ ಸ್ತ್ರೀಯು ಶಿವನಾಮದ ಪ್ರಭಾವದಿಂದ ಉತ್ತಮವಾದ ಗತಿಯನ್ನು ಪಡೆದಳು ಉದಾಹರಣೆಗಳನ್ನು ಕೊಡ್ತಾರೆ ಇಂದ್ರದ ಏನತಕ್ಕಂಥ ರಾಜನು ಒಳ್ಳೆಯ ಪಡೆದ ಒಬ್ಬಳು ಪಾಪಿ ಬ್ರಾಹ್ಮಣ ಸ್ತ್ರೀಯೂ ಕೂಡ ಒಳ್ಳೆ ಗತಿಯನ್ನು ಪಡೆದಲು ಶಿವನಾಮನ ಪ್ರಭಾವದಿಂದ ಇತ್ಯುಕ್ತಂ ಯೋ ವೋ ಮುನಿಶ್ರೇಷ್ಠ ನಾಮ ಮಾಹಾತ್ಮ್ಯ ಉತ್ತಮ ವೋ ಅಂದರೆ ವಹ ನಿಮಗೆ ಯುಷ್ಮಭ್ಯಂ ವಹ ಇತ್ಯುಕ್ತಂ ಮುನುಶ್ರೇಷ್ಠ ಇಲ್ಲಿ ಮುನುಶ್ರೇಷ್ಠರೇ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ನಾಮ ಮಾಹಾತ್ಮ್ಯ ಉತ್ತಮ ಉತ್ತಮವಾದ ನಾಮಮಃಾತ್ಮ ನಿಮಗೀಗ ನನ್ನಿಂದ ಹೇಳಲ್ಪಟ್ಟಿತು ಶೃಣುಧ್ವಂ ಭಸ್ಮ ಮಾಹಾತ್ಮ್ಯಂ ಸರ್ವ ಪಾವನಂ ಈಗ ಪರಮ ಪವಿತ್ರವಾದಂತಹ ಪಾವನ ಪರಮ ಪವಿತ್ರವಾದಂತಹ ಸರ್ವ ಪಾವನ ಪಾವನ ಎಲ್ಲ ಪವಿತ್ರವಾದವುಗಳಿಗಿಂತಲೂ ಪವಿತ್ರವಾದಂತಹ ಭಸ್ಮಹಾತ್ಮ್ಯವನ್ನು ಹೇಳ್ತೇನೆ ಕೇಳಿ ಇತ್ತೀಚು ಶ್ರೀ ಶಿವಮಹಾಪ್ರಾಣಿ ವಿದ್ಯೇಶ ಸಂಹಿತಾಂ ತ್ರಯೋವಂಶೋಧ್ಯಾಯ ಇಲ್ಲಿಗೆ ಇಪ್ಪತ್ತ ಮೂರನೇ ಅಧ್ಯಾಯವು ಮುಗಿಯಿತು ಇಪ್ಪತ್ತ್ಮೂರು ನಿಮಿಷಗಳ ಈ ಒಂದು ವ್ಯಾಖ್ಯಾನ ಇದರಲ್ಲಿ ಪುರಾಣ ಪ್ರವಚನದಲ್ಲಿ ಇಪ್ಪತ್ತ ಮೂರನೇ ಅಧ್ಯಾಯವು ಮುಗಿಯಿತು ಶಿವಪುರಾಣದ್ದು ಇನ್ನು ಇಪ್ಪತ್ತ್ನಾಲ್ಕನೇ ಅಧ್ಯಾಯವನ್ನು ಭಸ್ಮಹಾತ್ಮ್ಯವನ್ನು ಮುಂದೆ ನೋಡೋಣ ಹರೇ ರಾಮ ಶಿವಾರ್ಪಣಮಸ್ತು ಓಂ ತತ್ಸದ್